ಓಂ ಓಂ ಹರಿಹಿ ಓರು ಹರಿ ಶಿವಮಹಾಪುರಾಣಾತ್ಮ್ಯದಲ್ಲಿ ಐದನೆಯ ಅಧ್ಯಾಯ ಚಂಚುಲೆಯು ತನ್ನ ಪತಿಯಾದ ಬಿಂದುಗನಿಗೆ ಸದ್ಗತಿಯುಂಟಾಗುವಂತೆ ಮಾಡಬೇಕೆಂದು ಪಾರ್ವತಿಯನ್ನು ಪ್ರಾರ್ಥಿಸುವುದು ಪಾರ್ವತಿಯು ತುಂಬುರು ಎಂಬ ಗಂಧರ್ವನನ್ನು ವಿಶಾಚ ಜನ್ಮ ತಾಳಿದ ಬಿಂದುಗನ ಬಳಿಗೆ ಕಳುಹಿಸಿ ಅವನಿಗೆ ಶಿವಪುರಾಣ ಶ್ರವಣ ಮಾಡಿಸುವುದು ಶಿವಪುರಾಣ ಶ್ರವಣ ಫಲದಿಂದ ಬಿಂದಗನಿಗೆ ಸದ್ಗತಿ ಪ್ರಾಪ್ತಿ ಇದು ಈ ಐದನೇ ಅಧ್ಯಾಯದ ಸಾರ ಶ್ರೀ ಅಥ ಶ್ರೀ ಶಿವಪುರಾಣ ಪಂಚಮೋಧ್ಯಾಯ ಶೌನಕವಾಚ ಸೂತಸೂತ ಮಹಾಭಾಗಿವಸಕ್ತಧೀ ಶ್ರಾವಿ ಕಥಾಸ್ಮದ್ಭುತಕ್ತಿವರ್ಧಿ ಎಲೈ ಮಹಾಭಾಗದ ಸೂತನೆ ಮಹಾತ್ಮನೆ ಮಹಾಮಿಮನೆ ಶಿವನಲ್ಲಿ ಆಸಕ್ತಿಯುಳ್ಳಂತಹ ಶಿವಭಕ್ತಿತ್ಪರನಾದ ನೀನೆ ಧನ್ಯನ್ भक्तिया इन अद्भुतव शिवपुराण महात्म कथयान निन्द नम कल तंच चुला प्राप्तसद्गति तत्व वद विशेषेण दत्ते महामते अगे हम ಚಂಚುಲೆಯು ಸದ್ದತಿಯನ್ನು ಹೊಂದಿದವಳಾಗಿ ಕೈಲಾಸಕ್ಕೆ ಹೋಗಿ ಏನು ಮಾಡಿದ್ಲು ತತ್ವ ವದ ವಿಶೇಷೇಣ ತತ್ ತ್ವ ವದ ಅದನ್ನು ನೀನು ವಿಶೇಷವಾಗಿ ನನಗೆ ಹೇಳು ತತ್ ನಮಗೆ ಹೇಳು ಅಂತೇಳಿ ಶೌನಕ ಮುನಿಗಳು ಕೇಳ್ತಾರೆ ಸೂತ ಮುನಿಯಲ್ಲಿ ತತ್ ಪತೇಶ್ಚ ಮಹಾಮತೇ ಹೇ ಮಹಾಮತೀಯೇ ಹೇ ಬುದ್ಧಿಶಾಲಿಯೇ ಆ ಚಂಚುಲೆಯ ಪತಿಯ ಗತಿ ಏನಾಯಿತು ಅದನ್ನು ಕೂಡ ಹೇಳು ಅಂಥೇಳಿ ಶೌನಕ ಮುನಿಗಳು ಸೂತರನ್ನು ಪ್ರಶ್ನಿಸಿದಾಗ ಸೂತರು ಹೇಳುತ್ತಾರೆ ಸೂತ ಉಚ ಸಾ ಕದಾಚಿದು ಮಾಂ ದೇವೀಂ ಉಪಗಮ್ಯ ಪ್ರಣಮ್ಯ ಚುತುಷ್ಟಾವಕರೌ ಬದ್ವಾ ಪರಮಾನಂದ ಸಂಪ್ಲುತ ಸೂತನು ಹೇಳುವನು ಒಂದಾನೊಂದು ದಿವಸ ಆ ಚಂಚುಲೆಯು ಪಾರ್ವತಿಯ ಸಮೀಪಕ್ಕೆ ಹೋಗಿ ಅವಳನ್ನು ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ಪರಮಾನಂದ ಭರಿತಳಾಗಿ ದೇವಿಯನ್ನು ಸ್ತೋತ್ರ ಮಾಡಿದಳು ಚಂಚುಲೋವಾಚ ಗಿರಿಜೆ ಸ್ಕಂದಮಾತಸ್ವ ಸೇವಿತಾ ಸರ್ವ ಸರ್ವಸೌಖ್ಯ ಪ್ರದೇಶ ಪ್ರಿಯೇ ಬ್ರಹ್ಮಸ್ವರೂಪಿಣೀ ವಿಷ್ಣುಬ್ರಹ್ಮದಿ ಸೇವ್ಯಾ ಸಗುಣ ನಿರ್ಗುಣಾಚ ತ್ ೃತಿ ಸೂಕ್ಷ್ಮ ಸಚಿಂದೂ ಸೃಷ್ಟಿ ಸ್ಥಿತಿಲಯಕರೀ ತ್ರಿಗುಣ ತ್ರಿಸುರ ಬ್ರಹ್ಮ ವಿಷ್ಣು ಮಹೇಶ ಕರ ಪರ ಯೋ ಗಿರಿಯೇ ನೀನು ಸ್ಕಂದನ ಮಾತೆಯು ಜನರು ಯಾವಾಗಲೂ ನಿನ್ನನ್ನು ಧ್ಯಾನ ಮಾಡುವರು ನೀನು ಜನಗಳಿಗೆ ಸೌಖ್ಯವನ್ನು ಕೊಡುವೆ ಸರ್ವಸೌಖ್ಯಪ್ರದೇ ಶಂಭು ಪ್ರಿಯೆ ನೀನು ಆ ಶಂಭುವಿಗೆ ಪ್ರಿಯಳ ಪ್ರಿಯಾಗಿರುವೆ ಪ್ರಿಯಳಾಗಿರುವೆ ಬ್ರಹ್ಮಸ್ವರೂಪಿಣಿ ಬ್ರಹ್ಮಸ್ವರೂಪಿಣಿಯೂ ಕೂಡ ಆಗಿರುವೆ ಪರಬ್ರಹ್ಮಸ್ವರೂಪಿಣಿ ಆದಿಮಾಯಿಯು ಕೂಡ ನೀನೇ ವಿಷ್ಣು ಬ್ರಹ್ಮಾದಿ ಸೇವ್ಯಾ ಹಾಗೆಯೇ ವಿಷ್ಣು ಬ್ರಹ್ಮಾದಿಗಳು ನಿನ್ನನ್ನು ಯಾವಾಗಲೂ ಸೇವೆ ಮಾಡ್ತಾ ಇರ್ತಾಳೆ ಇರುತ್ತಾರೆ ಏನು ಅಂತ ಸಗುಣ ನಿರ್ಗುಣ ಪಿಚ ಸಗುಣಳೆಂದೂ ತಿಳಿದು ಸೇವೆ ಮಾಡುತ್ತಾರೆ ನಿನ್ನ ಸಗುಣ ಅಂದರೆ ಸತ್ವ ರಜ ತಮ ಗುಣಗಳಿಂದ ಕೂಡಿದವಳು ಎಂದು ನಿರ್ಗುಣ ಅಂತ ಹೇಳಿದರೆ ಯಾವುದೇ ಈ ಮೂರು ಗುಣಗಳಿಂದ ಅತೀತಳ ಯಾವುದೇ ಗುಣ ಲೇಪ ಇಲ್ಲದವಳು ಎನ್ನುವಂಥ ನಿರ್ಗುಣ ಪರಬ್ರಹ್ಮ ಸ್ವರೂಪ ಅಂಥೇಳಿ ಕೂಡ ನಿನ್ನನ್ನು ಭಜಿಸುತ್ತಾರೆ ಸೇವೆ ಮಾಡುತ್ತಾರೆ ತ್ವಮಾತ್ಯ ಪ್ರಕೃತಿ ಸೂಕ್ಷ್ಮ ಸಚ್ಚಿದಾನಂದ ರೂಪಿಣಿ ನೀನೇ ಮೊತ್ತ ಮೊದಲಿನವಳು ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತರಾದಂತಹ ಪ್ರಕೃತಿ ಮಾತೆಯು ನೀನೇ ಅತ್ಯಂತ ಸೂಕ್ಷ್ಮ ರೂಪಳೂ ನೀನೇ ಸತ್ ಚಿತ್ ಆನಂದ ಕೂಡ ನೀನೇ ಆಗಿರುವೆ ಸತ್ ಅಂದರೆ ಇರುವಿಕೆ ಅಸ್ತಿತ್ವ ಚಿತ್ ಅಂದರೆ ಜ್ಞಾನ ಆನಂದ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು ಪರಮಾನಂದ ಆನಂದ ಸಂತೋಷ ಸುಖ ಸ್ವರೂಪಗಳು ಸೃಷ್ಟಿ ಸ್ಥಿತಿಲಯ ಕರೀ ತ್ರಿಗುಣ ತ್ರಿಸುರಾಲಯ ಬ್ರಹ್ಮ ವಿಷ್ಣು ಮಹೇಶಾನಂ ಸುಪ್ರತಿಷ್ಠಾಕರ ಪರ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಈ ತ್ರಿಮೂರ್ತಿಗಳನ್ನು ಕೂಡ ಸೃಷ್ಟಿ ಮಾಡಿದವಳು ಅವಳೇ ಅವರನ್ನೆಲ್ಲ ಆಯಾಯ ಸ್ಥಾನದಲ್ಲಿ ಸುಪ್ರತಿಷ್ಠಿತವಾಗಿರುವಂಥದ್ದು ನೋಡಿಕೊಳ್ಳುವವಳು ಕೂಡ ಅವಳೇ ಯಾರೋ ದೇವಿ ಅಂಥೇಳಿ ಚಂಚುಲೇ ಸ್ತುತಿ ಮಾಡ್ತಾಳೆ ಪಾರ್ವತಿಯನ್ನು ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮಾಡುವಂಥವಳು ಹಾಗೆ ತ್ರಿಗುಣ ಮೂರು ಗುಣಗಳು ಯಾವುದೆಲ್ಲ ರಜೋಗುಣ ಸತ್ವಗುಣ ಮತ್ತು ತಮೋಗುಣ ಅನುಕ್ರಮವಾಗಿ ಹಾಗೆಯೇ ತ್ರಿಸುರಾಲಯ ಅಂಥೇಳಿ ಅಂದರೆ ತ್ರಿಸುರರಿಗೆ ಆಶ್ರಯ ಸ್ಥಾನ ತ್ರಿಸುರ ಅಂದರೆ ಇಲ್ಲಿ ಮೂರು ದೇವತೆಗಳು ಅಂಥೇಳಿ ಈ ಮೂರೂ ತತ್ವಗಳ ದೇವತೆಗಳು ಅಂದರೆ ರಜೋಗುಣ ಪ್ರಧಾನವಾದ ದೇವತೆಗಳು ಸತ್ವಗುಣ ಪ್ರಧಾನವಾದ ದೇವತೆಗಳು ಮತ್ತು ತಮೋಗುಣ ಪ್ರಧಾನವಾದ ದೇವತೆಗಳು ಇವರೆಲ್ಲರಿಗೂ ಆಶ್ರಯ ಸ್ಥಾನವಾಗಿ ಅವಳಿದ್ದಾಳೆ ದೇವಿ ಆದಿಮಾಯಿ ಸೂತವಾಚ ಉಚಸ್ತುತ್ವಾ ಮಹಿಷೀ ತಾಂ ಚಂಚುಲ ಪ್ರಾಪ್ತ ಸದ್ಗತಿ ವಿರರಾಮತಸ್ಕಂಧ ಪ್ರೇಮ ಪೂರ್ಣ ಶ್ರುಲೋಚನ ಈ ರೀತಿಯಾಗಿ ಸ್ತುತಿಸಿ ಪಾರ್ವತಿಯನ್ನು ಸ್ತುತಿಸಿ ಆ ಚಂಚುಲೆಯು ಸದ್ಗತಿಯನ್ನು ಹೊಂದಿದಂತಹ ಆ ಸಂ ಚಂಚುಲೆಯು ವಿರರಾಮ ವಿರಾಮವನ್ನು ಕೊಟ್ಲು ನಿಲ್ಲಿಸಿದ್ಲು ಸ್ತುತಿಯನ್ನು ನತಸ್ಕಂಧ ಅಂದರೆ ತಲೆಬಾಗಿ ಅಥವಾ ಭುಜ ತನ್ನ ತಾನು ನಮಸ್ಕರಿಸಿ ಪ್ರೇಮ ಪೂರ್ಣ ಅಶ್ರು ಕಣ್ಣುಳ್ಳವಳಾಗಿ ಆದಳು ಅಂದರೆ ಪ್ರೇಮಪೂರಿತವಾದ ಅಶ್ರು ಆನಂದ ಬಾಷ್ಪಗಳು ಇಂದ ಕೂಡಿದವಳಾದಳು ತದಃಸಾ ಕರುಣಾವಿಷ್ಟಾ ಪಾರ್ವತಿ ಶಂಕರ ತಾಮುವಾಚ ತಾಮಚ ಮಹಾಪ್ರೀತ್ಯ ಚಂಚುಲಾಂ ಭಕ್ತವತ್ಸಲಾ ಭಕ್ತವತ್ಸಲೆಯಾದಂತಹ ಪಾರ್ವತಿಯು ಶಂಕರನ ಪ್ರಿಯಳು ಕರುಣೆಯಿಂದ ಕೂಡಿದವಳಾಗಿ ಆ ಚಂಚುಲೆಯನ್ನು ಕುರಿತು ಬಹಳ ಆದರದಿಂದ ಬಹು ಪ್ರೀತಿಯಿಂದ ಹೇಳುತ್ತಾಳೆ ಅವಳ ಸ್ತುತಿಗೆ ಪ್ರಸನ್ನಳಾಗಿ ಪಾರ್ವತುವಾಚ ಚಂಚುಲೇ ಸಖಿ ಸುಪ್ರೀತಾನಯಾ ಸ್ತುತ್ಯಸ್ಮಿ ಸುಂದರಿ ಚಂಚುಲೆ ಸಖಿ ಸುಪ್ರೀತಾ ಅನಯಾ ಸ್ತುತ್ಯ ಅಸ್ಮಿ ಸುಂದರಿ ಈ ಸ್ತುತಿ ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಸುಪ್ರೀತಡಾಗಿದ್ದೇನೆ ಪ್ರಸನ್ನಡಾಗಿದ್ದೇನೆ ಎಲೆ ಸುಂದರಿಯೇ ಚಂಚುಲೇ ಸಖಿ ಕಿಂ ಯಾಚ ಸೇ ವರಂ ಬ್ರೂಹಿ ನಾದೇಯಂ ವಿಧ್ಯತೆ ತವ ನೀನೇನನ್ನು ಕೇಳ್ತೀಯೋ ಕೇಳು ವರವನ್ನು ಯಾವುದೂ ಕೂಡ ನಿನಗೆ ಕೊಡದೇ ಇರುವಂಥದ್ದು ಯಾವುದೂ ಇಲ್ಲ ಯಾವುದೇ ವರ ಇಲ್ಲ ಏನು ಬೇಕಿದ್ರು ಕೇಳು ಅಂತೇಳಿ ಹೇಳ್ತಾಳೆ ಸೂತ ಉಚ ಇತ್ಯುಕ್ತ ಸಾ ಗಿರಿಜಯ ಚಂಚುಳಾ ಸುಪ್ರಣಮ್ಯತಾ ಪರ್ಯವೃಕ್ಷತ ಸುಪ್ರೀತ್ಯ ಸಾಂಜಲಿರ್ನದ ತಲೆ ಬಾಗಿದಂತ ಮಸ್ತಕವನ್ನು ನತ ಅಂದರೆ ಅವನತ ಕೆಳಗಡೆ ಬಗ್ಗಿಸಿದಂತಹ ಆ ಚಂಚುಲೆ ಯಾರಿದ್ದಾಳೆ ಅವಳನ್ನು ಕುರಿತು ಪಾರ್ವತಿ ಈ ರೀತಿಯಾಗಿ ಹೇಳ್ತಾಳೆ ವರ ಕೇಳು ಅಂತೇಳಿ ಬಹಳ ಪ್ರೀತಿಯಿಂದ ಆಗ ಇವಳು ಕೈ ಕೇಳ್ತಾಳೆ ಚಂಚುಲೆ ಚಂಚಲೋವಾಚ ಮೊಮ್ಮ ಭರ್ತುನಾ ಕ್ವಾಸ್ತೇನ ಜಾನಮಿ ತದ್ಗತಿ ತೇನ ಯುಕ್ತ ಯಥಾಹಂ ವೈ ಭವಾ ಗಿರಿಜೆನಘೇ ಹೇ ಅನಘೇ ಯಾವುದೇ ಅಘ ಇಲ್ಲದವಳು ಅನಘಾ ಸಂಬೋಧನೆಯಲ್ಲಿ ಅನಘೇ ಅಂತೇಳಿ ಆಗ್ತದೆ ಸೀತೆ ಶಾಲೆ ಅಂತೇಳಿ ಹೇಳಿದ ಶಾಲಾ ಸೀತಾ ಎನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಸಂಸ್ಕೃತದಲ್ಲಿ ಅದರ ಸಂಬೋಧನೆ ಶಾಲೆ ಸೀತೆ ಅನಘೆ ಅನಘಾ ಎನ್ನುವಂಥದ್ದು ಅನಘೇ ಅಂತೇಳಿ ಗಿರಿಜೆ ಅಂದರೆ ಗಿರಿಯಲ್ಲಿ ಹುಟ್ಟಿದವಳು ಹಿಮವಂತನಿಗೆ ಹುಟ್ಟಿದವಳು ಹಿಮಾವತ್ ಪರ್ವತದ ಮಗಳು ಪಾರ್ವತಿ ಅವಳನ್ನು ಕಚ್ಚಾಂಚುಲೆ ಪ್ರಾರ್ಥಿಸ್ತಾಳೆ ನನ್ನ ಗಂಡ ಎಲ್ಲಿದ್ದಾನೆ ಮಮ ಭರ್ತಾ ಅಧುನಾ ಅಸ್ತೆ ಎಲ್ಲಿದ್ದ ಎಲ್ಲಿದ್ದಾನೆ ನನ್ನ ಪತಿ ಭರ್ತ ನೈವ ಜಾನಾಮಿ ತದ್ ಅವಳ ಅವನ ಗತಿ ಏನಾಗಿದೆ ಈಗ ಪರಿಸ್ಥಿತಿ ಏನಾಗಿದೆ ನನಗೆ ಗೊತ್ತಿಲ್ಲ ತೇನ ಯುಕ್ತ ಕಥ ಯಥಾಹಂವೈ ಅವನೊಂದಿಗೆ ನಾನು ಸೇರುವಂತೆ ಅಂದರೆ ನಾನು ಅವನೊಟ್ಟಿಗೆ ಬಾಳುವಂತೆ ಅವನು ನನಗೆ ಸಿಗುವಂತೆ ಯಾವ ರೀತಿ ನೀನು ಮಾಡಬಲ್ಲೆ ಅದನ್ನು ಹೇಳುದೇವಿ ತಥೈವ ಕುರು ಕಲ್ಯಾಣಿ ಕೃಪೆಯ ದೀನವತ್ಸಲೆಯೇ ಆ ರೀತಿಯಾಗಿ ಮಾಡು ಹೇ ದೀನವತ್ಸಲೆಯೇ ದೀನರಿಗೆ ದೀನರ ಬಗ್ಗೆ ಕೃಪಾಪೂರಿತವಾದಂತಹ ದೃಷ್ಟಿಯುಳ್ಳವಳೆ ವಾತ್ಸಲ್ಯ ಮೈಯೇ ಕಲ್ಯಾಣಿ ಕಲ್ಯಾಣವನ್ನೇ ಸದಾ ಮಾಡುವವಳೆ ಲೋಕಕ್ಕೆ ಮಹಾದೇವಿ ಮಹೇಶಾನಿ ಭರ್ತಾ ಮೇ ವೃಷಲೀಪತಿ ಹೇ ಮಹಾದೇವಿಯೇ ಮಹಾದೇವನ ಪತ್ನಿಯಾದ ಮಹಾದೇವಿ ಮಹೇಶಾನಿ ಮಹೇಶ್ವರನ ಮಹೇಶನ ಪತ್ನಿಯಾಗಿ ಮಹಾ ಮಹೇಶಾನಿ ಭರ್ತಾ ಮೇ ವೃಷಲೀಪತಿ ನನ್ನ ವೇಶ್ಯಾಪತಿ ವೃಷಲೀಪತಿ ಅಂದರೆ ಪಾಪಿಷ್ಠನಾಗಿ ಸತ್ತು ಆ ವೇಶ್ಯ ಲೋಲುಪನಾದಂತಹ ಪತಿ ಎಲ್ಲಿದ್ದಾನೆ ಮತ್ತ ಪೂರ್ವ ಮೃತ ಪಾಪೀ ನ ಜಾನೇ ಕಾಂ ಗತಿ ಗತ ನನಗಿಂತ ಮೊದಲೇ ಸತ್ತಿದ್ದಾನೆವ ನನ್ನ ಗಂಡ ಅವನ ಗತಿ ಏನಾಗಿದೆ ಮೃತ ಮರಣೋತ್ತರವಾದಂತಹ ಗತಿ ಏನಾಗಿದೆ ನನಗೆ ಗೊತ್ತಿಲ್ಲ ತಿಳಿಸು ದಯವಿಟ್ಟು ಸೂತ ಉಚ ಇತ್ಯಕರ್ಣ್ಯವಚಸ್ತಸ್ಯ ಚಂಚುಲೆಯ ಹಿ ಪಾರ್ವತಿ ಪ್ರತ್ಯುವಾಚ ಸುಸಂಪ್ರೀಯ ಗಿರಿಜಾ ನಯವತ್ಸಲ ಅತ್ಯಂತ ನಯವಾಗಿ ವಾತ್ಸಲ್ಲೇ ಉಳವಳಾದಂತಹ ಗಿರಿಜೆಯು ಸುಸಂಪ್ರೀತಿಯಿಂದ ಈ ಚಂಚಲೆಯು ಕೇಳಿದ ಪ್ರಶ್ನೆಯನ್ನು ಕೇಳಿಸಿಕೊಂಡು ಮನನ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾಳೆ ಗಿರಿಜೋ ವಾಚ ಸುತೆ ಭರ್ತಾ ಬಿಂದು ಗಾಹ್ವೋ ಮಹಾಪಾಪೀ ದುರಾಶಯ ವೇಷ್ಯಾಭೋಗಿ ಮಹಾಮೂಢೋ ಮೃತ್ವಾ ನರಕಂಗತ ಮಹಾಮೂಢನಾದ ವೇಶ್ಯಾಭೋಗಿಯ ಅಂತಹ ಮಹಾಪಾಪಿಯು ಕೆಟ್ಟ ಆಸೆ ಇರುಳ್ಳವನು ಆಗಿರತಕ್ಕಂತಹ ಧರ್ಮ ವಿರುದ್ಧವಾದಂತಹ ಕಾಮ ದುರಾಶಯ ಹ್ಞೂ ಭಗವೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ ಧರ್ಮಾವಿರುದ್ಧೋ ಕಾಮೋಸ್ಮಿ ನಾನು ಎಂತಹ ಕಾಮ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಧರ್ಮಕ್ಕೆ ಅವಿರುದ್ಧವಾದ ಧರ್ಮಕ್ಕೆ ವಿರೋಧವಲ್ಲದ ಕಾಮ ಅದು ಧರ್ಮಬದ್ಧವಾದ ಕಾಮ ಅಂತೇಳಿ ಅದು ಬೇಕು ಆದರೆ ಧರ್ಮವಿರುದ್ಧವಾದ್ದಲ್ಲ ಅಂತಹ ಮಹಾಪಾಪಿ ಬಿಂದುಗ ಎನ್ನುತಕ್ಕಂತಹ ನಿನ್ನ ಪತಿ ಹೇ ಮಹಾ ಹೇ ಚಂಚುಲೇ ಅವುನು ನರಕಕ್ಕೆ ಹೋದ ಮರಾನರ ಮೃತ್ ಸಹ ನರಕ ಗುಕ್ ನರಕದ ವಿವಿಧ ಸವಿಧಾನ ಅಮಿತ ಮಿತಿ ಇಲ್ಲದಷ್ಟು ವರ್ಷಗಳ ಕಾಲ ಸಾಮ ವರ್ಷಗಳ ಕಾಲ ನರಕದ ಅನುಭವಿಸಿ ಭುಕ್ ಭಿಸಿ ಪಾಪಶೇಷೇಣ ಪಾಪತ್ಮ ವಿಂಧ್ಯ ಪಿಶಾಚ ಪಿಶಾಚ ಪಿಶಾಚನಾದ ವಿಂಧ್ಯದಲ್ಲಿ ಅದನ್ನೆಲ್ಲ ಪಾಪ ಉಳಿದ ಪಾಪವನ್ನು ಅನುಭವಿಸಲಿಕ್ಕಾಗಿ ಆ ಪಾಪಾತ್ಮನು ವಿಂಧ್ಯಾಪರ್ವತ್ತದ ಕಾಡುಗಳಲ್ಲಿ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಇರತಕ್ಕಂಥ ಹುಟ್ಟಿದ್ದಾನೆ ಇದಾನಂ ಸಿಶಾಚೋಸ್ತಿ ನಾನಾ ಕ್ಲೇಶ ಸಮನ್ವಿ ತತ್ರವ ಮಾತ ಭು ದುಷ್ಟ ಸರ್ವಕಷ್ಟವಹ ಈಗಲೂ ಕೂಡ ಪಿಶಾಚನಾಗಿದ್ದಾನೆ ಅಲ್ಲಿ ನಾನಾ ಕ್ಲೇಶದಿಂದ ಕೂಡಿದ್ದಾನೆ ಅತ್ಯಂತ ದುಃಖ ಭಯವಂತ ಜೀವನವನ್ನು ನಡೆಸ್ತಾ ಇದ್ದಾನೆ ತತ್ರ ಇವ ವಾತ ಬುಕ್ ಅಲ್ಲಿಯೇ ಗಾಳಿಯನ್ನೇ ಉಣ್ಣುತ್ತಾ ಆಹಾರವಾಗಿ ವಾತ ಗಾಳಿ ಹಾಗೆ ನೋಡಿ ವಾತ ಅಂದರೆ ವಾಯು ಎರಡು ಒಂದೇ ವಾತ ಪ್ರಕೋಪ ಅಂದರೆ ವಾತ ದೋಷ ಅಂತ ಹೇಳಿದರೆ ವಾಯು ದೋಷ ವಾಯು ತತ್ವ ಜಾಸ್ತಿ ಆಗುವಂಥದ್ದು ತ್ರಿದೋಷಗಳಲ್ಲಿ ವಾತ ಪಿತ್ತ ಕಪಗಳಲ್ಲಿ ಯಾವಾಗ ನಾವು ನಿದ್ದೆಗೆಟ್ರೆ ಅಥವಾ ಹಗಲು ನಿದ್ದೆ ಮಾಡಿದರೆ ವಾಯು ದೋಷ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ವಾತ ಅಂದರೆ ಗಂಟಲು ಮೈ ಕೈ ನೋವು ಬರುವಂಥದ್ದು ಇವನು ಗಾಳಿಯನ್ನೇ ಆಹಾರವಾಗಿ ನುಂಗುತ್ತಾ ದುಷ್ಟ ಸರ್ವಕಷ್ಟವಹ ಸದಾ ಯಾವಾಗಲೂ ತುಂಬ ಕಷ್ಟವನ್ನು ಸಹಿಸ್ತಾ ಅಲ್ಲಿದ್ದಾನೆ ಸೋತವಾಚ ಇತಿ ಗೌರ್ಯ ವಚಷ್ಟ್ರುತ್ವ ಚಂಚುಲಾಸ ಶುಭವ್ರತ ಪತಿ ದುಃಖ ಮಹತಾ ದುಃಖಿತಾ ಆಸೀತು ಈ ಕಥೆಯನ್ನು ಕೇಳಿ ಅವಳಿಗೆ ಬಹಳ ದುಃಖ ಆಯಿತು ಗೌರಿ ಹೇಳಿದಂಥ ಕಥೆಯನ್ನು ಕೇಳಿ ಚಂಚುಲೈ ಶುಭವ್ರತಳಿಗೆ ಅಂದರೆ ಅತ್ಯಂತ ವ್ರತಸ್ಥಳಾಗಿದ್ದಾಳೆ ಅವಳು ಹಾಗಾಗಿ ಅವಳಿಗೆ ಮೋಕ್ಷ ಸಿಕ್ಕಿದೆ ಈಗ ಅಂದರೆ ಕೈಲಾಸಕ್ಕೆ ಸಾಲೋಕ್ಯ ಮುಕ್ತಿ ಸಿಕ್ಕಿದೆ ಸಾಮೀಪ್ಯ ಮುಕ್ತಿ ಸಾರೂಪ್ಯ ಮುಕ್ತಿ ಸಿಕ್ಕಿದೆ ಆದರೆ ಅವಳಿಗೆ ಈ ಪತಿಯ ಒಂದು ಕಷ್ಟವನ್ನು ನೋಡಿ ದುಃಖ ಆಯ್ತಂತೆ ಸಮಾಧಾಯ ತತಶ್ಚಿತ್ತಣಮ್ಯ ಮಹೇಶ್ವರೀ ಪುನಃ ಪ ಪ್ರಸ ನಾರೀ ಹೃದಯತ ಆಗ ತನ್ನಂತಾನು ಸಮಾಧಾನ ಮಾಡಿಕೊಂಡು ಅವಳೇ ಪಾರ್ವತಿ ನಮಸ್ಕರಿಸಿ ಪುನಃ ಕೇಳ್ತಾಳೆ ಚಂಚಲೋ ವಾಚ ಮಹೇಶ್ವರಿ ಮಹಾದೇವಿ ಕೃಪಾಂಕುರು ಪರಿ ನನ್ನ ಮೇಲೆ ಕೃಪೆಯನ್ನು ಮಾಡು ಹೇ ಮಹೇಶ್ವರಿಯೇ ಮಹೇಶ್ವರಿನ ಪತ್ನಿಯೇ ಮಹಾದೇವಿಯೇ ಸಮರ ಮೇದ್ಯ ಮೇ ದ್ಯ ದುಷ್ಟಕರ್ಮಕರಂ ಖಲಂ ದುಷ್ಟಕರ್ಮವನ್ನು ಮಾಡಿರತಕ್ಕಂತಹ ಖಳನಾದಂತಹ ದುಷ್ಟನಾದಂತಹ ನನ್ನ ಪತಿಯನ್ನು ಉದ್ಧರಿಸು ಇವತ್ತು ಅದ್ಯ ಈ ದಿನ ನನ್ನ ಪತಿಯನ್ನು ಮೇ ಪತಿಂ ಮಮ ಪತಿಂ ಸಮರ ಉದ್ಧರಿಸು ಉದ್ಧರಿಸು ತಾಯೇ ಕೇನೋಪಾಯೇನ ಮೇ ಭರ್ತಾ ಪಾಪಾತ್ಮ ಸ ಕುಬುಮಾನ್ ಸದ್ಗತಿಂ ದೇವಿ ತದ್ವದಾಶು ನಮೋಸ್ತುತೇ ಯಾವ ಒಂದು ಉಪಾಯದಿಂದ ಆ ಕುಬುದ್ಧಿಯುಳ್ಳಹ ಕೆಟ್ಟ ಬುದ್ಧಿಯುಳ್ಳವನಾದ ಪಾಪಾತ್ಮಾದಂತಹ ನನ್ನ ಪತಿಯೂ ಸದ್ಗತಿಯನ್ನು ಹೊಂದಬಲ್ಲ ದೇವಿ ಅದನ್ನು ಹೇಳು ಬಹು ಹೇಳು ಹೇಳು ಆ ಕಡೆಗೆ ನಾನು ಪ್ರಯತ್ನಿಸ್ತೇನೆ ನಮಸ್ಕಾರವಿರಲಿ ನಿನಗೆ ಮಾತೇ ನಮಸ್ಕಾರವಿರಲಿ ಸುತೌವಾಚ ಇತ್ಯರ್ಣ್ಯವಚಸ್ತಸ್ಯ ಪಾರ್ವತಿ ಭಕ್ತವತ್ಸಲ ಪ್ರತ್ಯುವಾಚ ಪ್ರಸನ್ನತ್ಮ ಚಂಚುಲಾಂ ಸ್ವಸಖಿಂಚಾಂ ಈ ರೀತಿಯಾಗಿ ಹೇಳಿದಂತಹ ತನ್ನ ಸಖಿಯ ತನ್ನ ಗೆಳತಿಯ ಸಹಚರಿಯ ಆದಂತಹ ಚಂಚುಲೆಯ ಮಾತನ್ನು ಕೇಳಿ ಭಕ್ತವತ್ಸಲೆಯಾದ ಪಾರ್ವತೀದೇವಿಯು ಪ್ರಸನ್ನಾತ್ಮಳಾಗಿ ಪ್ರಸನ್ನವತನಳಾಗಿ ಪ್ರಸನ್ನ ಹೇಳ್ತಾಳೆ ತನ್ನ ಸಕಿಗೆ ಪಾರ್ವತೀವಾಚ ಶೃಣುಯಾಧ್ಯ ಅದಿ ತೇ ಭರ್ತಾ ಪುಣ್ಯಾಂ ಶಿವಕಥಾಂ ಪರಾಂ ಅತ್ಯಂತ ಶ್ರೇಷ್ಠವಾದಂತಹ ಶಿವ ಕಥೆಯನ್ನು ಶಿವನ ಮಹಿಮೆಯನ್ನು ನಿನ್ನ ಪತಿಯು ವೇಳೆ ಕೇಳಿದನಾದರೆ ನಿಸ್ತಿಹಿರಿಯ ದುರ್ಗತಿಂ ಸರ್ವಾಂ ಸದ್ಗತಿಂ ಪ್ರಾಪ್ನುಯಾದಿತಿ ಎಲ್ಲ ದುರ್ಗತಿಗಳನ್ನು ದಾಟಿ ಮೀರಿ ನಾಶ ಹೋಗಲಾಡಿಸಿ ನಿಸ್ತೀರ್ಯ ದುರ್ಗತಿಂ ಸರ್ವಾ ಸದ್ಗತಿಂ ಪ್ರಾಪ್ನುಯಾತ್ ಸದ್ಗತಿಯನ್ನು ಅವನು ಹೊಂದುತ್ತಾನೆ ಇದು ನಿಶ್ಚಯವು ಇಜಿ ಗೌರ್ಯ ವಚಃ ಶ್ರ ಅಮೃತ ಈ ರೀತಿಯಾದ ಅಮೃತಮಯವಾದ ಮಾತನ್ನು ಕೇಳಿ ಗೌರ್ಯ ಈ ಮಾತನ್ನು ಕೇಳಿ ಚಂಚುಲೆಯು ಕೃತ ಅಂಜಲಿರ್ನತಃಸ್ಕಂಧ ಪ್ರಣನಾಮ ಪುನಃಪುನಃ ಅಂಜಲಿಬದ್ಧಳಾಗಿ ತಲೆ ಬಾಗಿಸಿಕೊಂಡು ಪುನಃಪುನಃ ಪುನಃಪುನಃ ನಮಸ್ಕರಿಸ್ತಾಳೆ ಪಾರ್ವತಿಯನ್ನ ಚಂಚುಲೇ ಬಿಂದುಗನ ಪತ್ನಿ ತತ್ಕಥಾಶ್ರವಣಂ ಭರ್ತು ಸರ್ವಪಾಪ ವಿಶುದ್ಧಯೇ ಪ್ರಾಪ್ತಯೇ ಚೈವ ಪ್ರಾರ್ಥೆಯಮಸ ತಾಂ ತದ ಹಾಗಾದರೆ ಆ ಕಥೆಯನ್ನು ಹೇಗೆ ನನ್ನ ಪತಿಗೆ ಹೇಳಲಿ ಅವನನ್ನು ಹೇಗೆ ಪಾಪ ಮಾಡಲಿ ಪಾಪ ದೂತನಾಗಿ ಅಂದರೆ ಧೂತ ಪಾಪ ವಿಧೂತ ಕಲ್ಮಷ ತೊಳೆದುಕೊಂಡ ಪಾಪ ಉಳ್ಳವನನ್ನಾಗಿ ಹೇಗೆ ಮಾಡಲಿ ಆ ಕಥೆಯನ್ನು ಕೇಳಿಸ್ಬೇಕು ಅವನಿಗೆ ಸದ್ಗತಿಯನ್ನು ಹೊಂದುವಂತೆ ಮಾಡಬೇಕು ಹೇಗೆ ಅಂತೇಳಿ ಕೇಳ್ತಾಳೆ ಸೂತ ವಾಚಾ ತಯಾ ಮುಹುರ್ ಮುಹುರ್ನಾಡ್ಯಾ ಪ್ರಾರ್ಥಮಾನ ಶಿವಪ್ರಿಯ ಗೌರಿ ಕೃಪಾನ್ವಿತಾಸೀ ಸಾ ಮಹೇಶೀ ಭಕ್ತವತ್ಸಲ ಆ ಮಹೇಶಿಯು ಭಕ್ತವತ್ಸಳೆಯಾದಂತಹ ಪಾರ್ವತಿಯು ಗೌರಿಯೂ ಕೃಪಾನ್ವಿತಳಾಗಿ ಪುನಃಪುನಃ ಪುನಃಪುನಃ ಪ್ರಾರ್ಥಿಸುತ್ತಾ ಅಡ್ಡ ಬೀಳುತ್ತಾ ನಮಸ್ಕಾರ ಮಾಡುತ್ತಾ ತನ್ನ ಪಾದಗಳಿಗೆ ಬೀಳ್ತಾ ಇರತಕ್ಕಂತಹ ಈ ಚಂಚುಲೆಯನ್ನು ಪ್ರಾರ್ಥಿಸುತ್ತಾ ಇರತಕ್ಕಂತಹ ಚಂಚುಲಿಯನ್ನು ಕುರಿತು ಈ ಶಿವಪ್ರಿಯಳಾದ ಪಾರ್ವತಿಯು ಅವಳ ಒಂದು ದುಃಖವನ್ನು ಕಂಡು ಮನ ಕರಗಿ ಏನು ಮಾಡ್ತಾಳೆ ಅಥ ತುಂಬುರು ಮಾಹೂಯ ಶಿವಸತ್ಕೀರ್ತಿ ಗಾಯಕಂ ಪ್ರೀತ್ಯ ಗಂಧರ್ವರಾಜಂಹಿ ಗಿರಿ ಕನ್ಯೇದಮ ಬ್ರವೀತ್ ಗಂಧರ್ವರಾಜನಾದಂತಹ ಶಿವನ ಸತ್ಕೀರ್ತಿಯನ್ನು ಗಾಯನ ಮಾಡತಕ್ಕಂತಹ ತುಂಬುರುವನ್ನು ಆಹ್ವಾನಿಸಿ ಬರ ಹೇಳಿ ಈ ಗಿರಿ ಕನ್ನಿಕೆಯಾದಂಥ ಪಾರ್ವತಿಯು ಇದನ್ನು ಹೇಳ್ತಾಳೆ ಈ ರೀತಿಯಾಗಿ ಹೇಳ್ತಾಳೆ ಗಿರಿಜೋವಾಚ ಹೇ ತುಂಬುರು ಶಿವಪ್ರೀತ ಮಮ ಮಾನಸಕಾರಕ ಹೇ ತುಂಬುರುವೇ ಶಿವನ ಪ್ರೀತನೇ ನಾನ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದನ್ನು ಮಾಡುವಂಥವನೇ ಸಹಾನ ಸಹಾನಯ ವಿಂಧ್ಯಶೈಲಂ ಭದ್ರಂತೆ ಗತ್ವರಂ ಕಾಲ ವಿಳಂಬ ಮಾಡದೆ ಬೇಗ ಹೊರಟು ವಿಂಧ್ಯಪರ್ವತಕ್ಕೆ ಹೋಗು ಇಲ್ಲಿಂದ ಅಂತೇಳಿ ಹೇಳ್ತಾಳೆ ಆಸ್ತೆ ತತ್ರ ಮಹಾಘೋರ ಪಿಶಾಚೋತಿ ಭಯಂಕರ ತದ್ವೃತ್ತ ಶೃಣುಸು ಪ್ರೀತಿಯಾದಿರುವ ಆರಂಭದಿಂದಲೇ ಕೇಳು ಅವನ ಕಥೆಯನ್ನು ಅಲ್ಲಿ ಮಹಾಘೋಧನಾದ ಪಿಶಾಚನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಕಥೆಯನ್ನು ಕೇಳು ಹೇಳ್ತೇನೆ ನಿನಗೆ ಪುರಾಭವೆ ಪಿಶಾಚ ಸ ಬಿಂದುಗಾ ಕೋ ಅಭವ ಧ್ವಿಜಃ ಅಸ್ಯಾ ನಾದ್ಯಾ ಪತಿರ್ದುಷ್ಟೋ ಮತ್ಸಖ್ಯಾ ಊಷಲಿ ನನ್ನ ಸಖ್ಯಾದಂಥ ಈ ಚಂಚುಲಿಯ ಪತಿಯು ಹಿಂದೆ ಬಿಂದುುವನೆಂಬ ಹೆಸರಿನಿಂದ ದುಷ್ಟ ಧ್ವಿಜನಾಗಿದ್ದ ಅವನೀಗ ಪಿಶಾಚನಾಗಿದ್ದಾನೆ ಸಂಧ್ಯಾ ಕ್ರಿಯಾಹೀನೋ ಅಶೌಚ ಕ್ರೋಧ ವಿಮೂಢಧೀ ಭರ್ಸಕೋ ಸಜ್ಜನ ದ್ವೇಷಿ ದುಷ್ಪರಿಗ್ರಹಕಾರಕಃ ಸ್ನಾನಸಂಧ್ಯಾಿಹೀನಾಗಿ ಅಶೌಚನಾಗಿ ಸದಾ ಕ್ರೋಧದಿಂದ ಮೂರ್ಛಿತನಾದಂಥ ಬುದ್ಧಿ ಉಳೋವನಾಗಿ ಕೋಪ ಭರ್ತ್ಸಕ ಬಯುತ್ತಾ ತರ್ಜನೆ ಮಾಡ್ತಾ ಇರತಕ್ಕಂಥವನು ಬಾಕಿದವರನ್ನು ಸಜ್ಜನದ್ವೇಷಿ ದುಷ್ಪರಿಗ್ರಹಕಾರಕ ಅಂದರೆ ಕೆಟ್ಟದ್ದನ್ನು ಪರಿಗ್ರಹ ಮಾಡುವಂಥದ್ದು ಸ್ವೀಕಾರ ಮಾಡುವಂಥದ್ದು ಇಂಥವ ಹಿಂಸಕ ಶಸ್ತ್ರಧಾರಿ ಚ ಸವ್ಯಹಸ್ತೇನ ಭೋಜನಿ ಎಡಗೈಯಿಂದ ಊಟ ಮಾಡುವವ ಶಸ್ತ್ರಧಾರಿ ಹಿಂಸಕ ಹಿಂಸೆ ಮಾಡುವಂಥವ ಯಾವಾಗಲೂ ಶಸ್ತ್ರಕೈಯಲ್ಲಿ ಹಿಡಿದುಕೊಂಡು ದುಷ್ಟ ಅಂತೇಳಿ ಅಷ್ಟು ಕ್ರೂರಿ ದೀನಾ ನಾಂ ಪೀಡಕಃಃ ಕ್ರೂರಹೋ ದೀನರತ್ನ ಪೀಡಿಸ್ತಾ ಇರತಕ್ಕಂಥವನು ಕ್ರೂರನು ಪರವೇಷ್ಮ ಪ್ರದೀಪಕ ಹೋ ಬೇರೆಯವರ ಮನೆಗೆ ಕೊಳ್ಳಿಡುವವ ಬೆಂಕಿ ಇಡುವು ಹೊತ್ತಿಸುವವ ದೀಪನ ಅಂದರೆ ಉರಿಸುವಿಕೆ ಅಂತ ಚಂಡಾಲಭಿರತೋ ನಿತ್ಯಂ ವೇಷ್ಯಾಭೋಗಿ ಮಹಾಖಲ ಅವಾಲಂಥವ ಅಂತೇಳಿ ಹೇಳ್ತಾನೆ ನಿತ್ಯವೂ ಕೂಡ ವೇಶ್ಯಾಭೋಗಿಯಾಗಿ ಮಹಾಖಲನಾಗಿದ್ದಾನೆ ದುಷ್ಟನಾಗಿದ್ದಾನೆ ಅಂತೇಳಿ ಹೇಳುವಂಥ ಸ್ವಪತ್ನಿ ತ್ಯಾಗೃತ್ಪಾಪಿ ದುಷ್ಟಸಂಗರತದ ತನ್ನ ಪತ್ನಿಯನ್ನು ತ್ಯಾಗ ಮಾಡಿ ಬಿಟ್ಟು ಆ ಪಾಪಿಯು ವೇಷ್ಯಾಸಂಗವನ್ನು ದುಷ್ಟರ ಸಂಘವನ್ನು ಮಾಡ್ತಾ ಇದ್ದ ತೇನ ವೇಶ್ಯಾ ಕುಸಂಗೇನಸು ಕೃತ ನಾಶಿತ ಮಹದವನ ಪುಣ್ಯವೆಲ್ಲ ನಾಶವಾಯಿತು ಈ ವೇಶ್ಯಾಸಂಗದಿಂದ ಚಿತ್ತಲೋಭೇನ ಮಹಿಷಿ ನಿರ್ಭಯ ಜಾರಣೀಕೃತ ಚಿತ್ತಲೋಭದಿಂದಾಗಿ ಹ್ಮ್ ಇವನ ಪತ್ನಿಯು ಕೂಡ ಭಯವನ್ನು ಬಿಟ್ಟು ಲಜ್ಜೆಯನ್ನು ತೊರೆದು ಸ್ತ್ರೀ ಸಹಜವಾದ ಲಜ್ಜೆಯನ್ನು ತೊರೆದು ಜಾರಣಿಯಾಗ್ಲು ಅವಳು ಕೂಡ ವೇಷ್ಯ ಹಾಗೆ ಆದ್ಲು ಪರಪುರುಷನ ಸಂಘವನ್ನು ಮಾಡಿದ್ಲು ಅಮೃತ ಅಮೃತ್ಯೋ ಸ ದುರಾಚಾರಿ ಕಾಲೇನ ನಿಧನಂಗತಃ ಯಯೌ ಯಮಪುರಂ ಘೋರಂ ಭೋಗಸ್ಥಾನಂ ಹಿ ಪಾಪಿ ನಾಂ ಪಾಪಿಗಳ ಭೋಗಸ್ಥಾನವಾದಂತಹ ಪಾಪವನ್ನು ಖರ್ಚು ಮಾಡಲಿಕ್ಕೆ ಇರತಕ್ಕಂತಹ ಲೋಕ ನರಕ ಯಮಪುರ ಘೋರವಾದಂತಹ ನರಕದಲ್ಲಿ ಈಗ ಈ ಈ ರೀತಿಯೆಲ್ಲ ಮಾಡಿ ಆಮೇಲೆ ನರಕಕ್ಕೆ ಹೋದ ನಿಧ ನಿಧನ ಹೊಂದಿ ಮರಣ ಹೊಂದಿ ತತ್ರ ಭುಕ್ತ ಸ ದುಷ್ಟಾತ್ಮ ನರಕಾ ಬಹೂ ಇಂ ಸ ಪಿಶಾಚೋಸ್ತಿ ವಿಂಧ್ಯ ವಿಂಧ್ಯಾ ಪರ್ವತದಲ್ಲಿ ವಿಂಧ್ಯಾ ಅದ್ರಿ ಅದರಲ್ಲಿ ಈ ಪಾಪ ಈ ಪಾಪಿ ದುಷ್ಟ ಪಿಶಾಚ ರೂಪವನ್ನು ತಾಳಿದ್ದಾನೆ ಈಗ ನರಕದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ಬಳಿಕ ಪಿಶಾಚಿಯಾಗಿ ಹುಟ್ಟಿದ್ದಾನೆ ಪಿಶಾಚವಾಗಿ ತಸಗ್ರೆ ಪರಮ್ಯಾಂ ಸರ್ಪಾಪ ವಿನಾಶಿನ ದಿವ್ಯಾ ಶಿವಪುರ ಕಥಾ ಕಥೆ ಯತ್ನಃ ಧೃತ ಶಿವಪುರ ಕಥಾಶ್ರವಣದ ಪರಮವಿಶು ಹಾತಿ ಪ್ರೇತ ಈಗ ನೀನು ಮುಂದೆ ಪರಮ ಪುಣ್ಯವಾದ ಸರ್ೋಪವಿಶಿನ ದಿವಿವಾದ ಶಿವಪುರಾಣದ ಕಥೆಯನ್ನ ಪ್ರಯತ್ನಪೂರ್ವಕವಾಗಿ ಅವನಿಗೆ ಕೇಳುವಂತೆ ಮಾಡು ಧೃತ ಶಿವಪುರ ಕಥಾಶ್ರವಣದ ಪುರತ್ ಆ ಪರಮ್ಯತ ಶಿವಪುರದ ಕಥೆಯನ್ನ ಕೇಳುವುದರ ಮೂಲಕವಾಗಿ ಖಂಡಿತವಾಗಿಯೂ ಅವನು ಸರ್ವ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಪ್ರೇತತ್ವವನ್ನು ಕಳೆದುಕೊಂಡು ಏನಾಗ್ತಾನೆ ಮುಕ್ತಂಚ ದುರ್ಗದೇ ಸ್ತಂ ವೈ ಬಿ ತ್ವ ಪಿಶಾಚಕ ಮದಾಜ್ಞೆಯ ಸಮಾನಯ ಶಿವಂತಿಕಂ ಮುಕ್ತನಾಗ್ತಾನೆ ಹಾಗೆ ಮುಕ್ತನಾದಂತಹ ಅವನನ್ನು ದುರ್ಗತಿಯನ್ನು ಮುಕ್ತನಾದಂತಹ ಬಿಂದಗನನ್ನು ಪಿಶಾಚತ್ವದಿಂದ ನಿವೃತ್ತಿಯೊಂದಿದಂತಹ ಬಿಂದಗನನ್ನು ನನ್ನ ಆಜ್ಞೆಯಂತೆ ನೀನು ವಿಮಾನದಲ್ಲಿ ಈ ಶಿವನ ಬಳಿಗೆ ಕರೆದುಕೊಂಡು ಬಾ ಕೈಲಾಸಕ್ಕೆ ಕರೆದುಕೊಂಡು ಬಾ ಸಂ ಆನಯ ಶಿವಂತಿಕಂ ಶಿವನ ಸಮೀಪಕ್ಕೆ ದುಸ್ಸುತವಾಚ ಇತ್ಯಾದಿಷ್ಟೋ ಮಹೇಶಾನ ಗಂಧರ್ವೇಂದ್ರಶ್ಚ ತುಂಬುರು ಮುದ್ದೇತೀವ ಮನಸಿ ಭಾಗ್ಯಂ ನಿಜಮವರ್ಣಯತ್ ಈ ರೀತಿಯಾಗಿ ಆದೇಶವನ್ನು ಪಡೆದುಕೊಂಡು ಮಹೇಶಾನಿಯಿಂದ ಪರಮೇಶ್ವರಿಯಿಂದ ಆದೇಶವನ್ನು ಪಡೆದುಕೊಂಡು ಈ ತುಂಬುರು ಎನ್ನು ತಕ್ಕಂದಾಗ ಧರ್ವೇಂದ್ರನು ಬಹಳ ಆನಂದವನ್ನ ಹೊಂದಿದವನಾಗಿ ಇದು ನನಗೊಂದು ಭಾಗ್ಯವಾಯಿತು ನಿಜವಾದ ಭಾಗ್ಯ ಇದು ಒಂದು ಅವಕಾಶ ಹ್ಮ್ ಪರಮೇಶ್ವರಿಯ ಒಂದು ಆಜ್ಞೆಯನ್ನು ಪಾಲನೆ ಮಾಡುವಂತಹದ್ದು ಹಾಗೂ ಒಬ್ಬ ಪಿಶಾಚತ್ವವನ್ನು ಹೊಂದಿದ ಪಾಪಿಗೆ ಮುಕ್ತಿಯನ್ನು ಒದಗಿಸುವಂತಹದ್ದು ಇವೆರಡು ಭಾಗ್ಯಗಳು ನನಗೆ ಬಂತು ಅಂತ ಹೇಳಿ ಆಲೋಚನೆ ಮಾಡಿ ಆರುಖ್ಯ ಸು ಸತ್ಯ ಪ್ರಿಯ ಸಹ ಯಂಧ್ಯಾಚಲೆಾರದ ಪ್ರಿಯ ನಾರದ ಪ್ರಿಯನಾದ ಈ ತುಂಬುರನು ಈ ಬಿಂದುಗನ ಪತ್ನಿಯಾದ ಚಂಚುಲೆಯನ್ನು ಕೂಡ ಕರ್ಕೊಂಡು ಉತ್ತಮವಾದ ವಿಮಾನವನ್ನು ಏರಿ ವಿಂಧ್ಯಾಚಲದಡೆಗೆ ನಡೆದ ಪ್ರಯಾಣ ತತ್ರ ಪಶ್ಯತ್ ಪಿಶಾಚಮ ತಂ ಮಹಾಕಾಂ ಮಹಾಹನು ಪ್ರಹಸಂತಂ ರುದಂತಂಜಲ್ಗಂತಂ ವಿಕಟಾಕೃತಿ ಆ ಸ್ಥಳದಲ್ಲಿ ದೊಡ್ಡದಾದ ದೇಹವು ಉದ್ದವಾದ ದವಡಿಯೂ ಉಳ್ಳ ಒಂದು ಪಿಶಾಚಿಯನ್ನು ನೋಡಿದನು ಆ ಪಿಶಾಚಿ ಘೋರಾಕಾರವಾಗಿ ಕೆಲ ಸಮಯ ನಗುತ್ತಲೂ ಅಳುತ್ತಲು ಅತ್ತಿತ್ತ ಓಡಾಡುತ್ತಲೂ ಕೂಡ ಇತ್ತಂತೆ ಬಲಾ ಜಗ್ರಾಹಂ ಪಾಶೈ ಪಿಶಾಚಂ ಚಾತಿ ಭೀಕರಂ ತುಂಬುರು ಶಿವಸತ್ಕೀರ್ತಿ ಗಾಯಕ ಮಹಾಬಲಿ ಮಹಾಬಲಿಯಾದಂತಹ ಶಿವನ ಸತ್ಕೀರ್ತಿಯನ್ನು ಗಾಯನ ಮಾಡತಕ್ಕಂತಹ ತುಂಬುರೂ ಅತಿಭೀಕರೂ ಪಿಶಾಚನೂ ಆದಂತಹ ಆ ಅವನನ್ನು ಪಾಶಗಳಿಂದ ಸೆರೆ ಹಿಡಿದು ಗಂಧರ್ವ ಪಾಶದಿಂದ ಸೆರೆ ಹಿಡಿದು ಬಂಧಿಸಿದಂತೆ ಅಂದರೆ ಪಿಶಾಚಿಯನ್ನು ಮನುಷ್ಯರಿಗೆ ಸಾಧಾರಣ ಹಿಡಲಿಕ್ಕೆ ಸಾಧ್ಯ ಇಲ್ಲ ಮಂತ್ರಶಕ್ತಿ ಬೇಕು ಗಂಧರ್ವ ತನ್ನ ಪಾಶದಿಂದ ಅದನ್ನು ಮಂತ್ರಪೂತವಾದ ಪಾಶದಿಂದ ಬಂಧನ ಮಾಡಿದ ಅಥೋ ಶಿವಪುರಾಣ ವಾಚನಾರ್ಥಂ ಸತುಂಬುರು ನಿಶ್ಚಿತ್ಯರಚನಾಂಚಕ್ರೇ ಮಹೋತ್ಸವ ಸಮನ್ವಿತಂ ಅನಂತರ ಶಿವಪುರಾಣವನ್ನು ಹೇಳಬೇಕು ಅಂಥೇಳಿ ಅಲ್ಲಿ ಒಂದು ಮಹೋತ್ಸವ ಒಂದು ದೊಡ್ಡ ಉತ್ಸವದ ಉಪಾಧಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿಶ್ಚಯಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾನೆ ಪಿಶಾಚಂ ತಾರಿತು ದೇವ್ಯಾ ಶಾಸನಾ ತುಂಬುರುಗತಃ ವಿಂಧ್ಯ ಶಿವಪುರಾಣ ಸಹ್ಯದ್ರಿಂ ಸ ಹಿ ಅದ್ರಿಂ ಶಾವಯಿತು ಪರಂ ಪರಮ ಪಾವನವಾದ ಈ ಶಿವಪುರಾಣವನ್ನು ಕೇಳಿಸೋದಕ್ಕೆ ಬೇಕಾಗಿ ಪಿಶಾಚತ್ವ ನಿವಾರಣೆಗಾಗಿ ಬಿಂದುಗನ ದೇವಿ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕ ಆಗಿ ಕೂಡ ತುಂಬುರು ಏನು ಇತಿ ಜಾತಹ ಜಾತಃ ಸರ್ವೋಕೇಶಿ ಮಹಾನ್ ತತ್ರ ತವಣಾರ್ಥಾಯ ಯುರ್ದೇವರ್ಷಯೋಧೃತ ಈ ರೀತಿಯಾಗಿ ಅಲ್ಲಿ ತುಂಬ ದೊಡ್ಡ ಕೋಲಾಹಲವಾಯಿತಲ್ಲಿ ಶಿವಪುರಾಣ ಕಥೆ ನಡೀತದೆ ಕಥೆ ನಡೀತದೆ ಅಂತ ಹೇಳಿ ಡಂಗುರು ಸಾರಿದರು ಆಗ ಈ ಕೋಲಾಹಲಕ್ಕೆ ಈ ಒಂದು ಘಟನೆ ಒಂದು ಮಹಾಪುಣ್ಯ ವಿಶೇಷ ನಡೆಯುತ್ತದೆ ಅಂತವಾಗ ಎಲ್ಲ ದೇವತೆಗಳು ಋಷಿಗಳು ದೇವರ್ಷಿಗಳು ಇವರೆಲ್ಲ ಕೂಡ ಅಲ್ಲಿಗೆ ಬಹು ಬೇಗನೆ ಬರಲಿಕ್ಕೆ ಶುರು ಮಾಡಿದರು ಒಬ್ಬೊಬ್ಬರಾಗಿ ಬರಲಿಕ್ಕೆ ಆರಂಭಿಸಿದರು ದೇವರ್ಷಿ ಅಂದರೆ ನಾರದರಾಗಲಿ ಅಥವಾ ಇವರೆಲ್ಲ ದೇವರ್ಷಿ ಪರಂಪರೆಗೆ ಸೇರಿದಂಥವರು ಇನ್ನು ದೇವತೆಗಳು ಋಷಿಗಳು ಬೇರೆ ಬೇರೆ ಹಾಗೆ ಸಮಾಜಸ್ತತ್ರ ಪರಮೋದ್ಭುತಶ್ಚಾ ಸೀಚ್ಛುಭಾವಹ ಅಲ್ಲಿ ಪರಮೋದ್ಭುತವಾದಂಥ ಸಮಾಜವೇ ಸೇರಿತಂತೆ ಈ ಶಿವಪುರಾಣ ಕಥೆಯ ಶ್ರವಣಕ್ಕೆ ತೇಷಂ ಶಿವಪುರಾಣಗತಾನಾಂಶು ಮಾದರಾತ್ ಶಿವಪುರಾಣಕ್ಕಾಗಿ ಭಾಳ ಪ್ರೀತಿಯಿಂದ ಕೇಳಲಿಕ್ಕಾಗಿ ಬಂದರು ಎಲ್ಲರೂ ಪಿಶಾಚಮಥ ತಂಪಾಶೈರ್ಬಧ್ವಾ ಸಮ್ಯ ಜ ತುಂಬುರುರ್ವಲ್ಲಕೀ ಹಸ್ತೋ ಜಗೌ ಗೌರೀಪತೇ ಕಥಾ ಬಳಿಕ ಆ ಪಿಶಾಚಿಯನ್ನು ಕಟ್ಟಿ ತನ್ನ ಮುಂದೆ ಕುಳ್ಳಿರಿಸಿಕೊಂಡು ಆ ತುಂಬುರು ವೀಣೆಯನ್ನು ನುಡಿಸುತ್ತಾ ವಲ್ಲಕಿ ಹಸ್ತನಾಗಿ ವಲ್ಲಕ್ಕಿ ವೀಣೆ ವಲ್ಲಕೀ ವಾದಕ ಅಂತೇಳಿ ಬರ್ತದೆ ಅವನು ಗೌರಿಪತಿಯಾದಂತಹ ಶಿವನ ಕಥೆಯನ್ನು ಪುರಾಣವನ್ನು ಹೇಳ್ತಾನೆ ಯಾರು ತುಂಬುರು ಎನ್ನುವತಕ್ಕಂಥ ಗಂಧರ್ವ ಆರಭ್ಯ ಸಂಹಿತ ಮಾದ್ಯಾಂ ಸಪ್ತಮೀ ಸಂಹಿತಾವಧಿ ಸ್ಪಷ್ಟ ಶಿವಪುರಾಣಿ ಸಮಹಾತ್ಮ್ಯಂ ಸಮಾವದತ್ ಮೊದಲನೇ ಸಂಹಿತೆಯಾದ ವಿದ್ಯೇಶ್ವರ ಸಂಹಿತೆಯಿಂದ ಹಿಡಿದು ಏಳು ಸಂಹಿತೆಗಳವರೆಗೆ ಸಂಪೂರ್ಣವಾಗಿ ಶಿವಪುರಾಣವನ್ನು ಪುರಾಣದ ಮಹಾತ್ಮೆಯರೊಡನೆ ಹಾಡ್ತಾನೆ ಪ್ರವಚನವನ್ನು ಮಾಡ್ತಾನೆ ಶುತ್ವಾ ಶಿವಪುರ ತಮ್ಮ ಸಪ್ತ ಸಂಹಿತಮಾಧರ ಬಹೂ ಸುಕೃತಾರ್ಥಸ್ತೆ ಸರ್ವೇ ಶ್ರೋತಾರ ಏ ಕೇಳುವುದರೆಲ್ಲರೂ ಕೂಡ ಸುಕೃತರಾದರು ಸುಕೃತಿಗಳಾದರು ಪುಣ್ಯವಂತರಾದರು ಅತ್ಯಂತ ಕೃತಕೃತ್ಯತೆಯನ್ನು ಪಡೆದರು ಸಾರ್ಥಕತೆಯನ್ನು ಪಡೆದರು ಈ ಸಪ್ತ ಸಂಹಿತ ಪೂರ್ವಕವಾದಂತಹ ಶಿವಪುರಾಣ ಸಂಪೂರ್ಣವಾಗಿ ಮಹಾತ್ಮೆಯೊಂದಿಗೆ ಕೇಳಿ ಸ ಪಿಶಾಚೋ ಮಹಾಪುಣ್ಯಂ ಶುತ್ ಶಿವಪುರಾಣಕಂ ವಿಧೂಯ ಕಲುಷ ಪೈಶಾಚಿಕಂ ವಪು ಈಶ್ ಮಹಾಪುಣ್ಯತಮವಾದಂತಹ ಶಿವಪುರಾಣವನ್ನು ಕೇಳಿ ಆ ಪಿಶಾಚನು ಕೂಡ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಪಿಶಾಚತ್ವದಿಂದ ನಿವೃತ್ತಿಯನ್ನು ಹೊಂದಿದ ಪಿಶಾಚಿಯ ದೇಹವನ್ನು ತೊರೆದ ದಿವ್ಯ ರೂಪೋ ಬಾಶು ಗೌರವರ್ಣಸ್ಥಿತ ಶುಕಃ ಸರ್ವಾಲಂಕಾರದೀಪ್ತಾಂಗ ತ್ರಿನೇತ್ರ ಸಾಕ್ಷಾತ್ ಚಂದ್ರಶೇಖರನಂತೆ ತೋರಿದ ದಿವ್ಯ ವಪುವನ್ನು ಧರಿಸಿದ ದಿವ್ಯ ಶರೀರವಂತವನಿಗೆ ಸಾರೂಪ್ಯ ಮುಕ್ತಿ ಬಂತವನೇ ರೂಪ ಶಿವನ ರೂಪವೇ ಬಂತವನಿಗೆ ಗೌರವರ್ಣನಾದ ಬಿಳಿಯಾದ ಬಣ್ಣ ಸೀತಾಂಶುಕಃ ಅಂದರೆ ಬಿಳಿ ಬಟ್ಟೆಯನ್ನು ಹೀಗೆ ಸರ್ವಾಲಂಕಾರದಿಂದ ಬೆಳಗ ಬೆಳಗುವಂತಹ ದಿವ್ಯವಾದ ಶಿವನಂತಹ ಚಂದ್ರಶೇಖರನ ಮತ್ತೊಬ್ಬ ಚಂದ್ರಶೇಖರನೂ ಎಂಬಂತೆ ತೋರಿದ ದಿವ್ಯ ದಿವ್ಯಗೋಪುರ್ಭೂತ್ವಾ ತಯಾ ಸ ನಿಜಕಾಂತೆಯ ಜಗೌ ಸ್ವಯಮ ಶ್ರೀಮಾಂಚರಿತಾರ್ವದೀಪತೆ ಆ ಶಿವನ ಚರಿತ್ರೆಯನ್ನು ಕೇಳಿ ಇವನು ಶಿವನಂತೆಯಾಗಿ ತನ್ನ ನಿಜ ಪತ್ನಿಯಂಥ ಚಂಚುಲೆಯೊಡನೆ ಯಾರು ಬಿಂದೂಗ ಏನು ಮಾಡ್ತಾನೆ ಕೈಲಾಸಕ್ಕೆ ಹೋಗ್ತಾನೆ ತುಂಬುರು ಕರ್ಕೊಂಡು ಹೋಗ್ತಾನೆ ವಿಮಾನದಲ್ಲಿ ತದ್ವ ಮಿತಿ ಸಂದೃಷ್ಟ್ವಾ ದೇವರ್ಷೇಷ್ಚೇ ಬೂೋರ್ವಿಸ್ಮಿತಾಶ್ಚಿತ್ತೇ ಪರಮಾನಂದ ಸಂಯುತಾ ದೇವರ್ಷಗಳೆಲ್ಲರೂ ಕೂಡ ಚಂಚುಲೆಯನ್ನು ಬಿಂದುಗನ ಹೆಂಡತಿ ಅಂತೇಳಿ ತಿಳಿದು ಬಹಳ ವಿಸ್ಮಿತ ಚಿತ್ತರಾಗಿ ಆಶ್ಚರ್ಯವುಳ್ಳವರಾಗಿ ಆನಂದಪಟ್ಟರು ಪತ್ನಿಯಿಂದ ಇಲ್ಲಿ ಪತಿಯ ಉದ್ಧಾರವಾಯಿತು ಎಂಥ ಪತ್ನಿ ಈ ರೀತಿಯ ಪತಿಯನ್ನು ಉದ್ಧಾರ ಮಾಡಿದಳು ಅಂಥೇಳಿ ಸುಕೃತಾರ್ಥ ಮಹೇಷಸ ಶುತ್ ಚರಿತಮದ್ಭುತ ಸ್ವಂ ಸ್ವಂಧಾಮುಃ ಪ್ರೀತ್ಯ ಶಂಸ ಶಾಂಕರ ಯಶ ಹೋ ಮಹೇಶ್ವರನ ಚರಿತ್ರೆಯನ್ನು ಕೃತಾರ್ಥರಾದ ಆ ದೇವೃಷಿಗಳೆಲ್ಲರೂ ಪ್ರೀತಿಯಿಂದ ಶಂಕರನನ್ನು ಹೊಗಳುತ್ತಾ ಅವನ ಕೀರ್ತಿಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಬಿಂದುಗಸೋ ವಿವ್ಯಾತ್ಮ ಸುಮಾನಸುಖಿ ಸ್ವಕಾಂತ ಪಾರ್ಶ್ವಗ್ರೀಮ್ ಶುಶುಭೇತಿ ವಸ ಸುಖ ಸ್ಥಿತ ಬಿಂದುವನು ಕೂಡ ಆಕಾಶದಲ್ಲಿ ವಿಮಾನದ ಮೇಲೆ ತನ್ನ ಪತ್ನಿಯೊಂದಿಗೆ ಕುಳಿತುಕೊಂಡು ಅತ್ಯಂತ ಸುಖ ಹೊಂದಿದವನಾಗಿ ದಿವ್ಯಾತ್ಮನಾಗಿ ಕೈಲಾಸರೆಲ್ಲಿಗೆ ಆನಂದದಿಂದ ಹಾರಿದ ಅಥ ಗಾಯನ್ ಮಹೇಶ ಸುಗುಣಾನ್ ಸುಮನೋಹರಾನ್ ಸತುಂಬುರುಜಗಾಮಾಶು ಸಕಾಂತಶಂಕರ ಪದಂ ಹಾಗೆ ಮಹೇಶ್ವರನ ಮನೋಹರವಾದ ಗುಣಗಳ ಕೀರ್ತನೆಯನ್ನು ನಮ್ಮ ಗಾನ ಮಾಡುತ್ತಾ ತುಂಬರೂ ಈಶ್ವರನ ಸಮೀಪಕ್ಕೆ ಹೋಗ್ತಾನೆ ಇವರನ್ನು ಕರ್ಕೊಂಡು ಸುಸತ್ಕೃತಿಯುಗ ಸ್ವಗಣ್ಚ್ರೀತ್ಯ ಸಾಶ್ವರನು ಪಾರ್ವತಿಯು ಬಿಂದುಗರನ್ನು ಕರುಣಾಪೂರ್ತಿಯ ದೃಷ್ಟಿಯಿಂದ ನೋಡಿ ಅನುಗ್ರಹಿಸಿದರು ದೇವಗಣಗಳು ಅನುಗ್ರಹೀದರಾದರೂ ಚಂಚುಲಿಯು ಪಾರ್ವತಿಗೆ ಪ್ರಿಯ ಸಖಿಯಾದಳು ತಸ್ ಪರ ಆನಂದೇ ಘನಜ್ಯೋತಿಷಿ ಶಾಶ್ವತೆ ಲಬ್ಸವಚಲಂ ಪ್ರಭಾತೆ ಪರಮಂ ಸುಖಂ ಆನಂದಮಯವು ಶಾಶ್ವತವೂ ಆದ ಆ ಕೈಲಾಸದಲ್ಲಿ ಬಿಂದುವನು ನಿಶ್ಚಲವಾದ ಸ್ಥಿತಿಯನ್ನು ಪಡೆದು ಪರಮಸುಖವನ್ನು ಹೊಂದಿದನು ಇತ್ಯೇದ ಕಥಿತ ಪುಣ್ಯಂ ಇತಿಹಾಸಂ ಅಘಾಪಂ ಶಿವ ಶಿವ ನಿರ್ಮಲಂ ಭಕ್ತಿವರ್ಧನ ಈ ರೀತಿಯಾಗಿ ಪುಣ್ಯಕರವು ಪಾಪವು ನಾಶ ಮಾಡುವುದಾದ ಪುರಾಣ ಕಥೆಯನ್ನು ಹೇಳಿಯಾಯಿತು ಇದು ಈಶ್ವರನಿಗೂ ಪಾರ್ವತಿಗೂ ಆನಂದವನ್ನುಂಟು ಮಾಡುವುದು ಮತ್ತು ನಿಷ್ಕಲ್ಮಷವಾದ ಭಕ್ತಿಯನ್ನು ಕೇಳುಗರಲ್ಲಿ ಹೆಚ್ಚಿಸುವುದು ಇದು ಶೃಣುಯಾತ್ ಭಕ್ತ ಕೀರ್ತಯೇದ್ವಾ ಸಮಾಹಿ ಸಭುಕ್ತ ವಿಪುಲಾನ್ ಭೋಗಾನ್ ಅಂತೆ ಮುಕ್ತಿಮವಾಪ್ನು ಯಾರು ಈ ಪುರಾಣವನ್ನು ಭಕ್ತಿಯಿಂದ ಕೇಳುವರೋ ಯ ಶುಣುಯಾತ್ ಭಕ್ತಿಯ ಕೀರ್ತಯೇದ್ವಾ ಸಮಾಹಿತ ಅಥವಾ ಒಂದೇ ಮನಸ್ಸುಳ್ಳವನಾಗಿ ಯಾವಾಗಲೂ ಗಾನ ಮಾಡುತ್ತಾನೋ ಸ ಭುಕ್ತ ವಿಪುಲಾನ್ ಭೋಗಾನ್ ಅವನು ವಿಪುಲವಾದ ಸಾಕಷ್ಟ ಭೋಗಗಳನ್ನು ಅನುಭವಿಸಿ ಅಂತೆ ಕೊನೆಗೆ ಮುಕ್ತಿಯಮ ಆತ್ನಿಯಾತ್ ಮರಣಾನಂತರ ಮುಕ್ತಿಯನ್ನು ಹೊಂದುತ್ತಾನೆ ಅಥವಾ ಭೋಗಗಳನ್ನು ಅನುಭವಿಸಿ ಬಳಿಕ ಜೀವನ್ ಮುಕ್ತಿಯನ್ನು ಕೂಡ ಹೊಂದಬಹುದು ಹೊಂದುತ್ತಾನೆ ಇತಿರ್ಷಿ ಸ್ಕಾಂದೇ ಮಹಾಪುರಾಣೇ ಶಿವಮಾ ಪುರಾಣ ಮಹಾತ್ಮೆ ಬಿಂದುಗ ಸದ್ಗತಿವರ್ಣನನ್ನಾಮ ಪಂಚಮೋಧ್ಯಾ ಬದುಕಿದ್ದಾಗಲೇ ಮುಕ್ತಿಯನ್ನು ಹೊಂದುತ್ತಾನೆ ಮರಣಾನಂತರ ಮುಕ್ತಿಯನ್ನು ಹೊಂದುತ್ತಾನೆ ಭೋಗಗಳನ್ನು ಸಕಲ ಭೋಗಗಳನ್ನು ಅನುಭವಿಸಿ ಅಂತೇಳಿ ಇಲ್ಲಿಗೆ ಶ್ರೀ ಸ್ಕಾಂದಪುರಾಣದ ಶಿವಪುರಾಣ ಮಹಾತ್ಮೆಯಲ್ಲಿ ಬಿಂದುಗನ ಸದ್ಗತಿ ವರ್ಣನೆ ಎಂಬ ಐದನೇ ಅಧ್ಯಾಯವು ಮುಗಿದುದೂ ಹರ ಹರ ಹರ ಮಹಾದೇವ ಶಂಕರ ಶಂಕರ ಶಂಕರ ಹರಿ ಓ ಹರಿಂ ತತ್ ಸತ್